ಹರಿಕಥಾಮೃತ ಸಾರ ಗುರುಗಳ ಕರುಣಗಿಂದಾಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮನಿಗೆ ಅಶುಭ ರಸಗಳ ಲೇಪ ಅನ್ನೋದು ಸರ್ವಥ ಇಲ್ಲ ಅನ್ನೋದನ್ನು ವಾಯುದೇವರು ಕಾಲಕೂಟ ವಿಷವನ್ನು ಪಾನ ಮಾಡಿರುವ ನಿದರ್ಶನವನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಪೇಳಲೇನು ಸಮೀರ ದೇವನು ಕಾಳಕೂಟವ ನುಂಡು ಲೋಕವ ಪಾಲಿಸಿದ ತದ್ದಾಸನೋರ್ವನೋ ಅಮೃತ ನೆನೆಸಿದನು ಶ್ರೀಲಕ್ಷ್ಮಿ ವಲ್ಲಭ ಶುಭ ಶುಭ ಜಾಲ ಕರ್ಮಗಳುಂಬ ಉಪಚಯ ಏಳಿಗೆಗಳ ಒಗೆಲ್ಲವೆಂದಿಗೂ ಸ್ವರಸಗಳ ಬಿಟ್ಟು ಏಳಲೇನು ಸಮೀರ ದೇವನು ಅಂತ ಭಗವಂತನ ಆಜ್ಞೆಯಿಂದ ಭಗವದ್ ಭಕ್ತರಲ್ಲೇ ಜೀವೋತ್ತಮರು ಅಂತಲೇ ಕರೆಸಿಕೊಂಡ ವಾಯುದೇವರು ವಿಷಪಾನವನ್ನು ಮಾಡಿದರೂ ಕೂಡ ಸ್ವಲ್ಪವೂ ವಿಕಾರ ಇಲ್ಲದೇ ಇದ್ದಂತೆ ಇದ್ದರು ಅಂತ ಇಲ್ಲಿ ಅದೇ ರುದ್ರದೇವರು ಪಾನ ಮಾಡಿದಾಗ ಅವರಿಗೆ ಭಾರಿ ಸಂಕಟ ಆಯಿತು ಇತ್ಯಾದಿ ಅಲ್ಲ ಶುಭಂ ಪಿಭತ್ಯ ಸೌನಿತ್ಯಂ ನಾಶುಭಂ ಹರಿಪೇತಂತ ಸೂತ್ರ ಭಾಷೆಯಲ್ಲಿ ತಿಳಿಸೋಂಗೆ ಶುಭ ಅಶುಭ ಕರ್ಮಗಳ ಸ್ವೀಕಾರ ಫಲ ವಿತರಣೆಗಾಗಿ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ ಅವನಿಗೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ವೃದ್ಧಿ ಹಾನಿಯಾಗಲಿ ಸುಖ ಅಸುಖ ಇದು ಯಾವುದು ಕೂಡ ಭಗವಂತನಿಗೆ ಇಲ್ಲ ಈ ವಿಷ ಯಾವುದು ಅಂದರೆ ಅಮೃತ ಮತನ ಕಾಲದಲ್ಲಿ ಉದ್ಭವ ಆಗಿರ್ತಕ್ಕಂಥ ಘೋರ ವಿಷ ಕಲಿ ಸ್ವರೂಪವಾಗಿರ್ತಕ್ಕಂಥದ್ದು ಯಾರಿಗೂ ಕೂಡ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಸಂಗ್ರಹ ಮಾಡಿ ರಕ್ಷಣೆ ಮಾಡಿ ಇಡ್ಲಿಕ್ಕೆ ಕೂಡ ಅಚ್ಚುಕಟ್ಟಾಗಿರ್ತಕ್ಕಂಥ ಭದ್ರತಾ ವ್ಯವಸ್ಥೆಯಿಂದ ಇಟ್ಟಿದ್ರು ಅಂತ ಅದನ್ನು ಗಾಳಿ ಬಂದರೆ ಸಾಕು ಸ್ಪರ್ಶ ಮಾತ್ರದಿಂದ ಸುಡುತ್ತಿತ್ತು ಗಾಳಿಯಿಂದನೇ ಎಚ್ಚರ ತಪ್ಪಿ ಬೀಳ್ತಿದ್ರು ಜನ ಅಂತಹ ಘೋರವಾಗಿರ್ತಕ್ಕಂಥ ಕಾಲಕೂಟ ವಿಷ ಅದು ಆ ವಿಷ ರುದ್ರದೇವರಿಂದ ಮುಂದೆ ಶುಕ್ರಾಚಾರ್ಯರು ಆ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿ ಒಲಿಸ್ಕೊಂಡು ಅದನ್ನು ಪಡ್ಕೊಂಡು ಹೋಗಿದ್ದರು ಅವರನ್ನು ಕಾಡಿಬೇಡಿ ಅದನ್ನು ಶಕುನಿ ಪಡ್ಕೊಂಡಿದ್ದ ಆ ಶಕುನಿಯಿಂದ ದುರ್ಯೋಧನ ಅದನ್ನು ಪಡ್ಕೊಂಡು ಅದನ್ನು ಅರಗಿನ ಮನೆ ಪ್ರಸಂಗಕ್ಕಿಂತ ಮುಂಚೆ ಆ ವಿಷವನ್ನು ಅಖಿಳ ಭಕ್ಷ ಭೋಜಿ ಆ ಪಂಚಪಾಂಡವರಿಗೆ ಆ ವಿಷವನ್ನು ಅದರಲ್ಲೂ ಭೀಮಸೇನ ದೇವರಿಗೆ ಅದನ್ನು ಹಾಕಿಸಿದ ಅಂತ ಪೂರ್ವಚನ ಹಕ್ಕ ಅಡುಗೆ ಹಾಕಿ ಹಾಕಿದ್ಲು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಅಂಥ ಘೋರವಾಗಿರ್ತಕ್ಕಂಥ ವಿಷ ಅದು ಸಾಮಾನ್ಯ ವಿಷ ಅಲ್ಲ ವಾಯುದೇವರು ಅಂಥ ಕಾಲಕೂಟ ವಿಷವನ್ನು ಭಗವಂತನ ಪ್ರೀತ್ಯರ್ಥವಾಗಿ ವಿಷ್ಣುವರ ಅನುಗ್ರಹ ಫಲ ಅದನ್ನು ಪಾನ ಮಾಡಿ ಲೋಕವನ್ನು ಪಾಲಿಸಿದರು ಆದರೆ ರುದ್ರದೇವರೇ ಆ ವಿಷವನ್ನು ಪಾನ ಮಾಡಿ ನೀಲಕಂಠ ನಂಜುಂಡ ಈ ಥರ ಎಲ್ಲ ಲೋಕದಲ್ಲಿ ಪ್ರಸಿದ್ಧಿ ಭಾರತ ಭಾಗವತ ಮೊದಲಾದ ಎಲ್ಲ ಪುರಾಣಗಳಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಋಗ್ವೇದದ ವಾಯುಸೂಕ್ತದಲ್ಲಿ ಹೇಳುವಂತೆ ವಾಯುದೇವರೇ ವಿಷವನ್ನು ಪೂರ್ತಿಯಾಗಿ ಪಾನ ಮಾಡಿ ಅನಾಯಾಸವಾಗಿ ಅರ್ಗಿಸ್ಕೊಂಡ್ರು ರುದ್ರದೇವರು ಅತೀ ಸ್ವಲ್ಪ ಮಾತ್ರ ಅದು ಚರಟ ಭಾಗ ಅದನ್ನು ಕುಡಿದು ಬಾಧೆಯಿಂದ ಬಳಲಿ ಬಹಳಷ್ಟು ಹಿಂಸೆ ಪಟ್ಟರು ಆಮೇಲೆ ಅಚ್ಚುತಾನಂತ ಗೋವಿಂದ ನಾಮೋಚ್ಛಾರಣ ಭೇಷಜಾತ್ ನಶ್ಯಂತ ಸಕಲ ರೋಗ ಸತ್ಯಂ ಸತ್ಯಂ ವದಾ ಹಮ್ಮಂತ ಈ ಅಚ್ಯುತ ಅನಂತ ಗೋವಿಂದ ಅಂತ ನಾಮತ್ರೇಯ ಮಂತ್ರ ಜಪವನ್ನು ಮಾಡಿ ಸ್ವಸ್ಥರಾಗಿದ್ದರ ಬಗ್ಗೆ ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಉಲ್ಲೇಖ ಇದೆ ವಾಯುಸೂಕ್ತ ಮಂತ್ರದಲ್ಲೂ ಕೂಡ ಅದನ್ನೇ ಹೇಳ್ತಾರೆ ವಾಯುರಸ್ಮ ಉಪಾಮಂಥತ್ ಪಿನಿಷ್ಠಿಸ್ಮ ಕುನನ್ನಮ ಕೇಶಿ ವಿಶ್ಯ ಪಾತ್ರೇಣ ಯದೃದ್ರೇಣ ಅಪಿಭತ್ಸ ಆ ವಿಷ ಹೇಗಿತ್ತು ಅಂದರೆ ಆ ಕಾಲಕೂಟ ವಿಷದ ಗಾಳಿ ಸೇವನೆ ಮೃತ ಸದೃಶ ಆಗ್ತಿತ್ತು ಹಂಗಿತ್ತು ಅದನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಭದ್ರವಾದ ವ್ಯವಸ್ಥೆ ಬೇಕಾಗಿತ್ತು ಅಷ್ಟು ಘೋರ ವಿಷ ಅಂತಹ ವಿಷವನ್ನು ವಾಯುಹು ರುದ್ರೇಣ ಅಪಿಭತ್ ಸಹ ಅಂದರೆ ರುದ್ರದೇವರ ಜೊತೆಗೆ ವಾಯುದೇವರು ವಿಷವನ್ನು ಪಾನ ಮಾಡಿದ್ರು ಅಂತಂದರೆ ಇಲ್ಲಿ ವಾಯುವಿನ ವಿಷಪಾನದಲ್ಲಿ ರುದ್ರ ಕೇವಲ ಸಹಭಾಗಿ ಮುಖ್ಯವಾಗಿ ವಿಷಪಾನ ಮಾಡಿರ್ತಕ್ಕಂಥವ್ರು ವಾಯುದೇವರೇ ವಾಯು ರಸ್ಮಾ ಉಪಾಮಂತಂದರೆ ವಾಯುದೇವರು ರುದ್ರದೇವರ ಅಪೇಕ್ಷೆಯಂತೆ ವಿಷವನ್ನು ಹಿಂಡಿ ಸ್ವಲ್ಪ ಚರಟದ ಭಾಗ ನಿಸ್ಸಾರವಾಗಿರ್ತಕ್ಕಂಥ ಭಾಗವನ್ನು ರುದ್ರದೇವರಿಗೆ ಕೊಟ್ಟರು ವಾಯು ವಿಷಪಾನವನ್ನು ಮಾಡಿದರೂ ಕೂಡ ಶಬ್ದನೇ ಹೇಳೋಂಗೆ ಸದಾ ಸಂಚಾರ ಮಾಡ್ತಕ್ಕಂಥವ್ರು ಅಂತ ವಿಷ ಕುಡಿದ್ರೂ ಕೂಡ ವಿಷಪಾನ ಮಾಡಿದರೂ ಕೂಡ ಮೂರ್ಛೆ ಹೋಗದೆ ಮೊದಲಿನಂತೆ ಅವಿಶ್ರಾಂತವಾಗಿ ಸಂಚಾರ ಮಾಡಿಕೊಂಡು ಹಾಗೆಯೇ ಇದ್ರು ರುದ್ರ ರೋದನಾಥ್ ರುದ್ರ ಅಂಥೇಳಿ ಈ ವಿಷಪಾನ ಮಾಡಿದ್ರಿಂದ ವಿಷಬಾಧೆಯಿಂದ ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಆಮೇಲೆ ಅಚ್ಯುತ ಅನಂತ ಗೋವಿಂದ ನಾಮ ಮಂತ್ರ ಜಪ ಮಾಡಿ ಆ ವಿಷದ ಬಾಧೆಯನ್ನು ಪರಿಹರಿಸ್ಕೊಂಡ್ರು ಆದರೂ ಕೂಡ ನೀಲಕಂಠ ವಿಷಕಂಠ ಅಂತೆಲ್ಲ ಅವರಿಗೆ ಹೆಸರು ಬಂತು ಅಂತ ಈ ರೀತಿಯಾಗಿ ಕೇಶಿ ವಿಷಸ್ಯ ಪಾತ್ರೇಣ ಕೇಶಿ ಅಂದರೆ ಕ ಅಂದರೆ ಸುಖ ಸ್ವರೂಪನಾಗಿರ್ತಕ್ಕಂಥ ಈಶಾ ಅಂದರೆ ಸ್ವಾಮಿಯಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ವಿಷ್ಣುವನ್ನು ದಾಸನಾಗಿರ್ತಕ್ಕಂಥ ವಾಯು ತನ್ನೊಳಗೆ ಇಟ್ಕೊಂಡು ಸುಖಿಯಾಗಿ ಇದ್ದ ಅಂದರೆ ಸದಾ ಕಾಲ ಭಗವಂತನ ನಾಮಸ್ಮರಣೆಯಿಂದ ಸುಖವಾಗಿಯೇ ಇದ್ರು ವಾಯುದೇವರು ಅಂತೇಳಿ ಅದನ್ನು ತಿಳಿಸ್ಲಿಕ್ಕೆ ತದ್ದಾಸನೋರ್ವನೋ ಆ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನ ದಾಸರಾಗಿರ್ತಕ್ಕಂಥ ವಾಯುದೇವರು ವಿಷಪಾನವನ್ನು ಮಾಡಿದರೂ ಕೂಡ ಸದಾಕಾಲ ಭಗವಂತನ ನಾಮಸ್ಮರಣ ಪ್ರಳಯ ಕಾಲದಲ್ಲೂ ಜ್ಞಾನ ತೀರೋಧಾನ ಇಲ್ಲದಂತೆ ಭಗವಂತನ ಸ್ತೋತ್ರ ಮಾಡತಕ್ಕಂಥ ಜೀವೋತ್ತಮರವರು ಆದ್ದರಿಂದ ಅವರು ಸುಖವಾಗೇ ಇದ್ದರು ಅಂತ ಈ ರೀತಿಯಾಗಿ ಅರ್ಥ ಇಂತಹ ವಾಯುದೇವರ ಮಹಿಮೆ ಗೌಪ್ಯವಾಗಿರ್ತಕ್ಕಂಥದ್ದು ಎಲ್ಲರೂ ತಿಳಿಯೋದು ಬೇಡ ಅಂತ ಭಾಗವತ ಭಾರತಾದಿಗಳದನ್ನು ಸ್ಪಷ್ಟವಾಗಿ ಹೇಳಿಲ್ಲ ರುದ್ರದೇವರು ಆ ವಿಷ ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಗಂಗೆಯನ್ನು ಗಂಗಾಧರ ಅಂತ ತಲೆಯ ಮೇಲೆ ಧರಿಸಿ ಗಂಗಾಧರ ಅನ್ನ ಖ್ಯಾತಿಯನ್ನು ಚಂದ್ರನ ಕಲೆಯನ್ನು ಧರಿಸಿ ಚಂದ್ರಮೋಳಿ ಅಂತ ಕರೆಸ್ಕೊಂಡ ಚಂದ್ರ ಬಿಂಬನಿಂದ ಸುರಿತಕ್ಕಂಥ ಅಮೃತದಿಂದ ಸದಾ ಅಭಿಷೇಕ ಅನ್ನೋರಿಗೆ ಹಾಕಬೇಕು ಅಭಿಷೇಕ ಪ್ರಿಯ ಅಂತಲೂ ಕೂಡ ಪ್ರಸಿದ್ಧನಾದ ತದ್ದಾಸನೋರು ಬರೋ ಪರಮಾತ್ಮನ ದಾಸರಾಗಿರ್ತಕ್ಕಂಥ ವಾಯುದೇವರು ಅಮೃತ ನೆನೆಸಿದನು ಅಂತ ಅಮೃತ ಅಂತ ವಾಯುದೇವರಿಗೆ ಕೂಡ ಹೆಸರು ವಾಯುದೇವರಿಗೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ವಾಯುರನಿಲಂ ಅಮೃತಂ ಅಂತ ಹೆಸರಿದೆ ಪ್ರಳಯ ಕಾಲದಲ್ಲೂ ಜ್ಞಾನ ತಿರೋಧಾನ ಆಗದೇ ಇರತಕ್ಕಂಥವರು ಅನ್ನೋ ಕಾರಣಕ್ಕಾಗಿ ಅಮೃತ ಅಂತ ಹೆಸರಿದೆ ಅತಿರೋಹಿತ ವಿಜ್ಞಾನ ವಾಯುರಪ್ಯಮೃತ ಸ್ಮೃತಃ ಅಂತ ಸಮಸ್ತ ಲೋಕವನ್ನೆ ಸುಡತಕ್ಕಂಥ ಅಂಥ ಘೋರ ಕಾಳಕೂಟ ವಿಷಯವನ್ನು ಒಬ್ಬರೇ ದೇವರು ಲೀಲಾಜಾಲವಾಗಿ ಕುಡಿದು ಅರಗಸ್ಕೊಂಡ್ರು ಅಂತ ಅವನು ಅಮೃತ ಮರಣರಹಿತ ಅನ್ನೋದು ಸರಿಯೇ ಅಮೃತ ಅಂತಲೇ ಈಶಾವಾಸ್ಯ ಉಪನಿಷತ್ತು ಉಲ್ಲೇಖ ಮಾಡ್ತಾ ಇದೆ ಯಾಕೆ ಅಂತ ಕೇಳಿದ್ರೆ ಅನಿ ಇಲ್ಲ ಅಂತ ಅವನಿಗೆ ಇನ್ನೊಂದು ಹೆಸರಿದೆ ಯಾರಿಗೆ ವಾಯುದೇವರಿಗೆ ಅನಿ ಇಲ್ಲ ಅಂದರೆ ಅಕಾಲ ಶಬ್ದನಾಗಿರ್ತಕ್ಕಂಥ ಪರಮಾತ್ಮನಿಗೆ ನೀಲ ನಿಲಯ ಅಂದರೆ ಆಶ್ರಯ ಸದಾ ಭಗವಂತನನ್ನೇ ಆಶ್ರಯ ಮಾಡಿರ್ತಕ್ಕಂಥವರಿಗೆ ಮರಣ ಅನ್ನೋದಿಲ್ಲ ಭಗವಂತನನ್ನು ಆಶ್ರಯ ಮಾಡಿರ್ತಕ್ಕಂಥ ಹರಿದಾಸನಿಗೆ ಮರಣ ಇಲ್ಲ ಅಂದರೆ ಪ್ರಭುವಾಗಿರ್ತಕ್ಕಂಥ ಭಗವಂತನಿಗೆ ಈ ಅಶುಭರಸ ಸ್ವೀಕಾರ ಮಾಡಿದ್ರಿಂದ ಈ ರೀತಿಯಾಗಿರ್ತಕ್ಕಂಥ ದೋಷಗಳಿದೆಯಾ ಅಂದರೆ ಸರ್ವಥ ಇಲ್ಲ ಅನ್ನೋದನ್ನೇ ಉಪನಿಷತ್ತು ವಾಯುರನಿಲಮೃತಂ ಅಂತ ಎಲ್ಲ ದೇವತೆಗಳಿಗೂ ಕೂಡ ಅಮೃತವನ್ನು ಪಾನ ಮಾಡಿದ್ರಿಂದ ಅಮರತ್ವ ಅಮರ್ತ್ಯ ಅಂತೆಲ್ಲ ಕರೆಸ್ಕೋತಾರೆ ಅಮೃತಾಂಧಸರು ಅಂತ ದೇವತೆಗಳಿಗೆ ಕರೆಯುವಂಥದ್ದು ಅಮರ್ತ್ಯ ಅಮೃತಾಂಧಸ ಅಂತ ಅಮರಕೋಶ ಈ ಅಮರ್ ಅಮರ್ಥ್ಯರು ಅಂದರೆ ದೇವತೆಗಳು ಅಮರರು ಅವರಿಗೂ ಕೂಡ ಪ್ರಳಯ ಕಾಲದಲ್ಲಿ ಮಹಾಪ್ರಳಯ ಆಗ ಕಲ್ಪ ಪ್ರಳಯ ಆಗತ್ತಲ್ಲ ಆವಾಗ ಮರಣ ಅನ್ನೋದಿದೆ ಆದರೆ ವಾಯುದೇವರಿಗೆ ವಿಷ ಕುಡಿದ್ರೂ ಕೂಡ ಮರಣ ಬರಲಿಲ್ಲ ಲಯಕಾಲದಲ್ಲೂ ಮರಣ ಇಲ್ಲ ಅವನಿಗೆ ಪಾಪರೂಪವಾಗಿರ್ತಕ್ಕಂಥ ವಿಷ ಅಮೃತ ಆಗತ್ತೆ ಅಂತಾದರೆ ಅವನ ಪ್ರಭುವಾಗಿರ್ತಕ್ಕಂಥ ಭಗವಂತನಿಗೆ ಈ ಪಾಪಕರ್ಮ ಅಮೃತ ಅಂತ ಅನಿಸ್ಕೊಂಡು ಅದು ಶುಭ ಆಗೋದರಲ್ಲಿ ಆಶ್ಚರ್ಯ ಏನಿದೆ ಸರ್ವಥ ಆಶ್ಚರ್ಯ ಇಲ್ಲ ಆದ್ದರಿಂದ ಪಾಪಕರ್ಮವನ್ನು ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ ರೂಪವಾಗಿ ಪಶ್ಚಾತ್ತಾಪ ಅಂದರೆ ಕಾರ್ಯ ನಡೆದ ಅನಂತರ ಅದಕ್ಕೆ ತಾಪ ಪಡುವುದು ಕೊರಗೋದು ಇತ್ಯಾದಿ ಈ ರೀತಿಯಾಗಿ ಕ್ಷಮಾಬುದ್ಧಿಯಿಂದ ಪರಮಾತ್ಮನನ್ನು ಅಂದರೆ ಕ್ಷಮೆಯನ್ನು ಪ್ರಾರ್ಥನೆ ಮಾಡಿ ಅರ್ಪಣೆ ಮಾಡಿದಾಗ ಭಗವಂತ ಪ್ರೀತನಾಗಲಿ ಅಂತ ಈ ರೀತಿಯಾಗಿ ಸಮರ್ಪಣೆ ಮಾಡಿದರೆ ಭಗವಂತ ಆ ಕರ್ಮವನ್ನು ಸ್ವೀಕಾರ ಮಾಡಿ ಆ ಜೀವನನ ಉದ್ಧಾರ ಮಾಡ್ತಾನೆ ಭಗವಂತ ಸದಾ ನಿರ್ಲಿಪ್ತನೇ ಆಗಿರ್ತಾನೆ ಹಾಗಾದರೆ ಇಷ್ಟೆಲ್ಲ ಅನಂತ ಜೀವರಾಶಿಗಳಿಂದ ಪರಮಾತ್ಮ ಇಷ್ಟೆಲ್ಲ ಕರ್ಮವನ್ನು ಸ್ವೀಕಾರ ಮಾಡ್ತಾನಲ್ಲ ಆದ್ದರಿಂದ ಅವನಿಗೇನಾದರೂ ಏಳಿಗೆ ಅಂದರೆ ಬೆಳವಣಿಗೆ ಅಥವಾ ವಿಕಾರ ಈ ರೀತಿಯಾಗಿ ಏನಾರ ಇದೆಯಾ ಅಂದರೆ ಉಪಚಯ ಏಳಿಗೆಗಳು ಅವಾಗಿಲ್ಲ ಅಂತ ಹೇಳ್ತಾರೆ ಉಪಚಯ ಅಂದರೆ ಶರೀರಕ್ಕೆ ಮತ್ತು ಮನಸ್ಸಿಗೆ ಪುಷ್ಟಿ ತುಷ್ಟಿ ಏಳಿಗೆ ಅಂದರೆ ಅದರಲ್ಲಿ ಔನ್ನತ್ಯ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ನಮಗೆ ಅನ್ನದಿಂದ ಪುಷ್ಟಿಯಾಗತ್ತೆ ಅದರೊಳಗೂ ಒಳ್ಳೆಯ ಶುದ್ಧವಾಗಿರ್ತಕ್ಕಂಥ ನೈವೇದ್ಯ ವೈಶ್ವದೇವ ಎಲ್ಲ ಸಂಸ್ಕಾರ ಪೂರಿತವಾಗಿರ್ತಕ್ಕಂಥ ಅನ್ನದಿಂದ ಇನ್ನಿಷ್ಟು ಪುಷ್ಟಿ ಹೆಚ್ಚಾಗತ್ತೆ ಇನ್ನೂ ಸತ್ಕರ್ಮಗಳಲ್ಲಿ ಪ್ರವೃತ್ತಿಯನ್ನು ಬರುತ್ತೆ ಅಶುದ್ಧವಾಗಿರ್ತಕ್ಕಂಥ ಅನ್ನದಿಂದ ಪುಷ್ಟಿಯಾದರೂ ಅದು ಕಡಿಮೆ ಅದೇ ವಿಷ ಆದರೆ ಶರೀರಕ್ಕೆ ಹಾನಿಕರ ಭಗವಂತನಿಗೆ ನಮ್ಮಂತೆ ಅನ್ನದಿಂದ ಶಾರೀರಿಕ ಅಥವಾ ಮಾನಸಿಕ ಪುಷ್ಟಿಯನ್ನು ಪ್ರಶ್ನೆ ಇಲ್ಲ ವಿಷದಿಂದ ಹಾನಿಯೂ ಇಲ್ಲ ಯಾಕೆ ನಮಗೆ ಪಾಂಚಭೌತಿಕ ಶರೀರ ಇದೆ ಆದ್ದರಿಂದ ನಮಗೆ ಈ ರೀತಿಯಾಗಿರ್ತಕ್ಕಂಥ ಉಪಚಯ ಅಪಚಯ ಎಲ್ಲ ಇದೆ ಭಗವಂತ ಅಪ್ರಾಕೃತ ಜ್ಞಾನಾನಂದಮಯ ಸ್ವರೂಪಿಯಾಗಿರ್ತಕ್ಕಂಥ ಚಿನ್ಮಯ ಶರೀರೇ ಆದ್ದರಿಂದ ನ ಕರ್ಮಣ್ಣ ವರ್ಧತೆ ನೌಕನೀಯ ಅನ್ನಂತ ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೃದ್ಧಿ ಹ್ರಾಸಗಳಿಲ್ಲ ಸದಾ ಚಿನ್ಮೆಯಾದ್ರಿಂದ ಸದಾ ಪುಷ್ಟನಾಗೇ ಇರ್ತಾನೆ ಹೊರತು ಈ ರೀತಿಯಾಗಿ ಬೇರೆ ವಿಷಯ ಪದಾರ್ಥದ ನಿಂಬಿತನಿಂದ ಉಪಚಯ ಇದು ಯಾವುದು ಕೂಡ ಭಗವಂತನಿಗೆ ಇಲ್ಲ ಅವನು ಸರ್ವಶಕ್ತ ಸರ್ವ ಸ್ವರಸಗಳಿಂದ ಸ್ವರೂಪಭೂತವಾಗಿರ್ತಕ್ಕಂಥ ತಂದೆ ಅದರ ಷಡ್ರಸಗಳಿಂದ ಯುಕ್ತವಾಗಿರ್ತಕ್ಕಂಥ ಸ್ವಾಖ್ಯರಸವನ್ನು ತಾನುಗೊಂಡು ಸದಾ ಪುಟ್ಟನಾಗೇ ಇರ್ತಾನೆ ಭಗವಂತ ಈ ಸ್ವರಸ ಅನ್ನೋದು ಅಮೃತದಲ್ಲೂ ಇದೆ ವಿಷದಲ್ಲೂ ಇದೆ ಅವನ ಸ್ವಾಕ್ಯರಸ ಅನ್ನೋದು ಯಾಕೆ ಅಂದರೆ ಹಿಂದೆ ಹೇಳಿದ್ವಿ ಸರ್ವತ್ರ ವ್ಯಾಪ್ತ ಪರಮಾತ್ಮ ತತ್ತದ್ ವಸ್ತುಗಳಲ್ಲಿರ್ತಕ್ಕಂಥ ಗುಣಧರ್ಮವನ್ನು ಅಭಿವ್ಯಕ್ತಿ ಮಾಡಲಿಕ್ಕಾಗಿ ಇರ್ತಾನೆ ಅಂತ ಆದ್ದರಿಂದ ವಿಷದಲ್ಲೂ ಕೂಡ ತ ಭಗವಂತನ ಸ್ವರೂಪಭೂತವಾಗಿರ್ತಕ್ಕಂಥ ರಸ ಇರಲೇಬೇಕು ಇದ್ದೇ ಇರತ್ತೆ ಆದ್ದರಿಂದ ವಿಷ ಕುಡಿದ್ರೂ ಅಥವಾ ವಿಷ ಪಾನ ಮಾಡಿದ್ರೂ ಕೂಡ ಭಗವಂತ ಸುಪ್ರೀತನೇ ಆಗ್ತಾನೆ ಅದೇ ರೀತಿಯಾಗಿ ಜೀವರಿಂದ ಪಾಪಕರ್ಮವನ್ನು ಸ್ವೀಕಾರ ಮಾಡಿದರೂ ಕೂಡ ಭಗವಂತ ನಿರ್ಲಿಪ್ತನೇ ಆಗ್ತಾನೆ ವಾಯುದೇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಇಲ್ಲ ಅಂತಾದಮೇಲೆ ಅವನ ಅಂತರ್ಯಾಮಿಯಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನಿಗೆ ಲೇಪದ ಪ್ರಶ್ನೆಯೇ ಇಲ್ಲ ಅಂತ ಈ ರೀತಿಯಾಗಿ ಈ ಪದ್ಯದಲ್ಲಿ ವಾಯುದೇವರು ಆ ಕಾಲಕೂಟ ವಿಷವನ್ನು ಪಾನ ಮಾಡಿ ನಿರ್ಲೇಪ ಅಮೃತ ಇತ್ಯಾದಿ ಎಲ್ಲ ಏನು ಅನ್ನಿಸ್ಕೊಂಡ್ರು ಆ ದೃಷ್ಟಾಂತದಿಂದ ಪರಮಾತ್ಮನ ನಿರ್ಲೇಪತ್ವವನ್ನು ಸ್ಫುಟವಾಗಿ ಇನ್ನು ಧಾರಣೆ ಬರುವಂತೆ ತಿಳಿಸ್ಕೊಡ್ತಾರೆ ದಾಸರು ಶ್ರೀಕೃಷ್ಣ